ಬೆಂಗಳೂರಿನ ಅಡ್ವೊಕೇಟರುಗಳಲ್ಲಿ ಅವರು ಅಗ್ರಶೇಣಿಯಲ್ಲಿದ್ದವರು. ಆಗ ವರ್ತಕ ಮಂಡಳಿಯಲ್ಲಿ ಹೇಳುತ್ತಿದ್ದ ಭಾರಿ ಬಾರಿ ಮೊಕದ್ದಮೆಗಳಲ್ಲೆಲ್ಲ ವೆಂಕಟರಾಮಯ್ಯನವರು ಒಂದು ಪಕ್ಷಕ್ಕೆ ಅಲ್ಲದಿದ್ದರೆ ಇನ್ನೊಂದು ಪಕ್ಷಕ್ಕೆ ಲಾಯರಾಗಿರುತ್ತಿದ್ದರು ಅಷ್ಟೇ ಅಲ್ಲದೆ ಅನೇಕ ಬಾರಿ ಸಾಹುಕಾರರು ಮಂಡಿ ಕಾಳಪ್ಪನವರು ಮಂಡಿಸಿದ್ದರಾಮಣ್ಣನವರು ಇಂಥವರು ವೆಂಕಟರಾಮಯ್ಯನವರನ್ನು ಕಾಯಂ ಹಿತಾಲೋಚಕರನ್ನಾಗಿ ಇರಿಸಿಕೊಂಡಿರುತ್ತಿದ್ದರು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 ಪ್ರಾಮಾಣಿಕತೆಯಲ್ಲಿ ಮತ್ತು ದೊಡ್ಡತನದಲ್ಲಿ ಮೋಕ್ಷಗುಂಡ ರಾಮಚಂದ್ರ ರಾಯರವರು ವೆಂಕಟರಾಮಯ್ಯನವರ ಜೊತೆಯಲ್ಲಿ ವಕೀಲಿ ಕೆಲಸ ಮಾಡುತ್ತಿದ್ದರು ನನಗೆ ಡಿ ವೆಂಕಟರಾಮಯ್ಯನವರ ಪರಿಚಯವಾದದ್ದು ಅವರ ಮಲ್ಲೇಶ್ವರದ ಮನೆಯಲ್ಲಿ ಆಗ ದೇಶಭಕ್ತರ ತಿಥಿ ಹುಚ್ಚು ನನ್ನ ತಲೆಯನ್ನು ತಿನ್ನುತ್ತಿತ್ತು ಮಹಾದೇವ ಗೋವಿಂದ ರಾನಡೆಯವರ ಜ್ಞಾಪಕೋತ್ಸವವನ್ನು ನಡೆಸಬೇಕೆಂದು ಒಂದು ಸಂಕಲ್ಪ ಅದಕ್ಕಾಗಿ ನಾಲ್ಕಾರು ಮಂದಿ ಮಿತ್ರರಲ್ಲಿ ಆಲೋಚನೆ ಮಾಡಿದೆ ಜನೋಪಕಾರಿ ದೊಡ್ಡಣ್ಣನವರ ಸಭಾ ಮಂದಿರದ ಉಪಯೋಗಕ್ಕೆ ಅನುಮತಿಯನ್ನು ಪಡೆದದ್ದಾಯಿತು ಯಾರನ್ನು ಅಧ್ಯಕ್ಷ ಸ್ಥಾನಕ್ಕೆ ಕರೆಯಬೇಕೆಂಬ ಚರ್ಚೆಯಲ್ಲಿ ಸರಕಾರದ ಹುದ್ದೆದಾರರು ಬೇಡವೆಂದು ಸಾರ್ವಜನಿಕ ಕಾರ್ಯ ಮಾಡುತ್ತಿರುವವರೇ ಬೇಕೆಂದು ನಾನು ವಾದಿಸಿದೆ ಹಾಗಾದರೆ ಡಿ ವೆಂಕಟರಾಮಯ್ಯನವರು ಒಬ್ಬರೇ ತಕ್ಕವರೆಂದು ನನ್ನ ಮಿತ್ರಮಂಡಳಿಯಲ್ಲಿ ತೀರ್ಮಾನವಾಯಿತು ಆ ಮಂಡಳಿಯ ಪೈಕಿ ಕೆ ಎಸ್ ಕೃಷ್ಣಯ್ಯರ್ ಅವರೊಬ್ಬರು ಅವರ ಮನೆಯೇ ನಮ್ಮ ಕಾರ್ಯಕ್ಷೇತ್ರ ಅಲ್ಲಿ ನಾನಿದ್ದಾಗ ವಾಜಪೇಯು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 ಆಗ ನಾನು ಧರಿಸಿದ ಉಡುಪನ್ನು ವರ್ಣಿಸುವುದು ಇಲ್ಲಿ ಸಂಗತವಾಗಿದೆ ಮೊಣಕಾಲು ವರೆಗೆ ಬರುವ ಅರೆನಿಲುವಂಗಿಯನ್ನು ತೊಟ್ಟಿದ್ದೆ ತಲೆಗೆ ಒಂದು ಗುಲಾಬಿ ರಂಗಿನ ರೇಷ್ಮಿಯ ಜರತಾರಿ ವಸ್ತ್ರವನ್ನು ಪಂಜಾಬಿಯವರು ಸುತ್ತುವಂತೆ ತಿರಿಕೆಯ ಸುರುಳಿಯ ಗೋಪುರವಾಗಿ ಸೊಟ್ಟ ಸುಟ್ಟವಾಗಿ ಸುತ್ತಿ ಒಂದು ಕಡೆಯ ಸೆರಗನ್ನು ಒಂದು ಮೊಳದುದ್ದ ಚುಂಗು ಬಿಟ್ಟಿದ್ದೆ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 ನಡೆಯುತ್ತಿರುವುದು ನಿನಗೆ ಗೊತ್ತಿಲ್ಲವೆ ಪಂಜಾಬ್ ಮೊದಲಾದ ಕಡೆಯಿಂದ ಕ್ರಾಂತಿಕಾರರು ಬಂದಿದ್ದಾರೆ ಎಂದು ಎಲ್ಲರೂ ಹೇಳಿಕೊಳ್ಳುತ್ತಾರೆ ಅವರಿಗೆ ಪ್ರತಿಗಾಗಿ ಸರಕಾರದವರು ಬೇಹುಗಾರರನ್ನು ಕಳಿಸಿದ್ದಾರಂತೆ ಅವರು ಇವರು ವೇಷ ಹಾಕಿಕೊಂಡು ಊರೂರಲ್ಲಿ ಸುತ್ತಿರುತ್ತಿದ್ದಾರೆ ಇಂಥ ಕಾಲದಲ್ಲಿ ನೀನು ಸೊಟ್ಟ ರುಮಾಲು ಹಾಕಿಕೊಂಡು ತಿರುಗಾಡುತ್ತಿದ್ದರೆ ಯಾರಾದರೂ ನಿನ್ನನ್ನು ಕ್ರಾಂತಿಕಾರನೆಂದೋ ಗೂಢಚಾರನೆಂದೋ ತಿಳಿದುಕೊಳ್ಳುವುದಿಲ್ಲವೆ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 ನವರಿಂದ ನನ್ನ ಸಮಾಚಾರವನ್ನು ತಿಳಿದುಕೊಂಡಿದ್ದರು ನನ್ನನ್ನು ನೋಡಿದ ಕೂಡಲೇ ನಕ್ಕು ತಾವು ಸಂತೋಷದಿಂದ ರಾನಡ ಸಭೆಗೆ ಬರುವುದಾಗಿ ತಿಳಿಸಿದರು ಅಲ್ಲಿಂದಾಚೆಗೆ ಬಳಕೆ ಬೆಳೆಯಿತು ವೆಂಕಟರಾಮಯ್ಯನವರ ಆಪ್ತ ಅವರ ಎದುರು ನೆರೆಮನೆಯ ಎಚ್ವಿ ನಂಜುಂಡಯ್ಯನವರು ಅವರಿಬ್ಬರೂ ಕಲಿತು ಮಾತನಾಡದ ದಿವಸವೇ ಇರಲಿಲ್ಲ ಹೊರಗಿನವರಿಗೆ ಆ ಇಬ್ಬರು ಒಂದೇ ಕುಟುಂಬದವರೋ ಎಂಬಂತೆ ತೋರುತ್ತಿತ್ತು ಎಚ್ ವಿ ನಂಜುಂಡಯ್ಯನವರು ಆ ಕಾಲದಲ್ಲಿ ಎಂಎಂಎಲ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಬಹುಮುಖವಾದ ವಿದ್ವತ್ತುಳ್ಳವರೆಂದು ಪ್ರಸಿದ್ಧರಾಗಿ ಹೈಕೋರ್ಟಿನಲ್ಲಿ ಮುಖ್ಯ ಜಡ್ಜಿ ಪದವಿಯನ್ನು ಸರ್ಕಾರದಲ್ಲಿ ಕೌನ್ಸುಲರ್ ಪದವಿಯನ್ನು ನಿರ್ವಹಿಸಿ ಕಡೆಗೆ ವಿಶ್ವವಿದ್ಯಾನಿಲಯದ ಮೊದಲನೆಯ ವೈಸ್ ಚಾನ್ಸಲರ್ ಆದವರು ಆ ಮಹನೀಯರನ್ನು ಕುರಿತು ಪ್ರತ್ಯೇಕ ಇದೆಯಷ್ಟೇ ಇಲ್ಲಿ ಅವರ ಹೆಸರು ಬಂದಿರುವುದು ಪ್ರಾಸಂಗಿಕವಾಗಿ ಡಿ ವೆಂಕಟರಾಮಯ್ಯನವರು ಮೇಧಾಶಕ್ತಿಯಲ್ಲಿಯೂ ಸಭ್ಯತೆಯಲ್ಲಿಯೂ ಎಂಥ ಉನ್ನತ ಪಂಕ್ತಿಯವರೆಂಬುದನ್ನು ತೋರಿಸುವುದಕ್ಕೋಸ್ಕರ ಬೆಂಗಳೂರಿನಲ್ಲಿ ನಡೆದ ಎಲ್ಲ ಸಾರ್ವಜನಿಕ ಸಮಾರಂಭಗಳಲ್ಲಿಯೂ ಡಿ ವೆಂಕಟರಾಮಯ್ಯನವರಿಗೆ ಅಗ್ರಸ್ಥಾನ ದೊರೆಯುತ್ತಿತ್ತು ಸತ್ರ ಕಟ್ಟಿಸುವುದು ದೇವಾಲಯ ಜೀರ್ಣೋದ್ಧಾರ ಅನ್ನಸಂತರ್ಪಣೆ ಬದಲಾದ ಧರ್ಮ ಕಾರ್ಯಗಳು ಎಲ್ಲಿ ನಡೆದರೂ ಅದ ಅದರದರ ಚಾಲಕರಿಗೆ ಮುಖ್ಯ ಹಿತ ಸೂಚಕರಾಗಿದ್ದವರು ಡಿ ವೆಂಕಟರಾಮಯ್ಯನವರು ಡಿ ವೆಂಕಟರಾಮಯ್ಯನವರು ದೊಡ್ಡ ವಾಗ್ಮಿ ಎಂದು ನಾನು ಹೇಳಾದರೆ ಹೇಳಲಾರೆ ಅವರ ಬಾಯಿಂದ ಮಾತು ಹೊರಡುತ್ತಿದ್ದದ್ದು ಅವಸರದಿಂದ ಅಲ್ಲ ರಭಸದಿಂದ ಅಲ್ಲ ಕಾವಿನಿಂದ ಅಲ್ಲ ಅವರು ಸಾವಕಾಶವಾಗಿ ಮೆಲ್ಲನೆಯೇ ಮಾತನಾಡುತ್ತಿದ್ದವರು ಆದರೆ ಆಡಿದ ಮಾತನ್ನು ಆಲೋಚನೆಯಿಂದ ಆಡುತ್ತಿದ್ದವರು ಅವರಿಗೆ ಪ್ರಭಾವ ಬಂದದ್ದು ವಾಗ್ವಿಭ್ರ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 ತತ್ವೈಕನಿಷ್ಠರು ಆದರೆ ಆ ನಿಷ್ಠೆಯಲ್ಲಿ ಕಟುತೆಯಿರಲಿಲ್ಲ ಸಾವಿರದ ಒಂಬೈನೂರ ಏಳರಲ್ಲಿ ದಿವಾನ್ ವಿಪಿ ಮಾಧವರಾಯರು ನ್ಯೂಸ್ ಪೇಪರ್ಸ್ ರೆಗ್ಯುಲೇಷನ್ ಎಂಬ ವೃತ್ತಪತ್ರಿಕಾ ನಿರೋಧಕ ಶಾಸನವನ್ನು ಆಗ್ಯ ಕೆಲವು ತಿಂಗಳ ಹಿಂದೆ ಪ್ರಾರಂಭವಾಗಿದ್ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಭೆಯಿಂದ ಅಂಗೀಕಾರ ಮಾಡಿಸಿದ್ದರು ಆ ಶಾಸನಕ್ಕೆ ವೇ ಪ್ರತಿಭಟನೆ ಮಾಡಿತ್ತು ಮೈಸೂರು ಸಂಸ್ಥಾನದೊಳಗಿನ ಕನ್ನಡ ಇಂಗ್ಲಿಷ್ ಪತ್ರಿಕೆಗಳು ಮಾತ್ರವೇ ಅಲ್ಲದೆ ಇಂಡಿಯಾ ದೇಶದ ಎಲ್ಲ ಭಾಗಗಳ ಪತ್ರಿಕೆಗಳು ಆ ಶಾಸನವನ್ನು ವಿರೋಧಿಸಿದ್ದವು ಪ್ರಜಾಪ್ರಮುಖರೆಲ್ಲರೂ ಏಕವಾಕ್ಯದಿಂದ ಅದನ್ನು ಖಂಡಿಸಿದರು ಮೈಸೂರು ಸಂಸ್ಥಾನದಲ್ಲಿ ಆ ಪ್ರತಿಭಟನೆಯ ಮುಂದಾಳುಗಳಾಗಿ ನಾಲ್ವರು ಪ್ರಸಿದ್ಧರು ಮೈಸೂರಿನ ವೆಂಕಟಕೃಷ್ಣಯ್ಯನವರು ಬೆಂಗಳೂರಿನ ಡಿ ವೆಂಕಟರಾಮಯ್ಯನವರು ಶಿವಮೊಗ್ಗಯ ಎಸ್ಆರ್ ಬಾಲಕೃಷ್ಣರಾಯರು ಮತ್ತು ಕೆ ಶಂಕರನಾರಾಯಣರಾಯರು ಈ ನಾಲ್ವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ವೃತ್ತಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ನಿಂತು ರಗಳೆ ಎಬ್ಬಿಸಿದರು ಆ ಸಭೆಯ ಅಧಿಕ ಸಂಖ್ಯೆಯ ಸದಸ್ಯರು ಇವರ ಮಾರ್ಗದರ್ಶಿತ್ವವನ್ನು ಅಂಗೀಕರಿಸಿದರು ಇದರ ಫಲಿತಾಂಶ ವಿಚಿತ್ರವಾಯಿತು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 ಬರೆಸುವುದಕ್ಕಾಗಿ ದಿವಾನರು ಈ ವರಪ್ರಸಾದ ಉಪಾಯವನ್ನು ಹೂಡಿರಬಹುದೇ ಎಂಬ ಸಂದೇಹ ಆ ಕೆಲವು ಮಂದಿಯ ಮನಸ್ಸಿಗೆ ತೋರ ತೋರದಿರಲಿಲ್ಲ ಆಗಲಿ ಬಂದ ಅಧಿಕಾರವನು ಸರಿಯಾಗಿ ವಿನಿಯೋಗಿಸಿ ವಿನಿಯೋ ವಿನಿಯೋಗಿಸಬೇಕೆಂದು ಆ ಸಭೆ ತನ್ನ ಸದಸ್ಯರಿಬ್ಬರ ಹೆಸರುಗಳನ್ನು ಸೂಚಿಸಿತು ಆ ಇಬ್ಬರಿಗೆ ಎದುರು ಎದುರಾಳಾಗಿ ನಿಲ್ಲುವ ಯೋಚನೆ ಆ ಸಭಿಕರಲ್ಲಿ ಯಾರಿಗೂ ಬರಲೇ ಇಲ್ಲ ಆ ಇಬ್ಬರು ಯಾರು ಯಾರು ದಿವಾನ್ ವಿಪಿ ಮಾಧವರಾಯರ ಶಾಸನವನ್ನು ತೀವ್ರವಾಗಿ ಖಂಡಿಸಿದ್ದರೋ ಆ ವೆಂಕಟಕೃಷ್ಣಗಳೇ ಇದರಿಂದ ದಿವಾನ್ ವಿಪಿ ಮಾಧವರಾಯರಿಗೆ ಆಗ್ರಹ ಬಂದದ್ದು ಸ್ವಾಭಾವಿಕ ತಾನೆ ಅವರು ಪ್ರತಿನಿಧಿ ಸಭೆಯ ಚುನಾವಣೆಯನ್ನು ತಿರಸ್ಕಾರ ಮಾಡಿದರು ಸಭೆಯಲ್ಲಿ ಮತ್ತಷ್ಟು ಉಲ್ಲೋಲ ಕಲ್ಲೋಲವಾಯಿತು ಸಭೆಯಲ್ಲಿ ಎರಡು ಪಕ್ಷಗಳಾದವು ಒಂದು ಸರಕಾರದ ಕಡೆಯದು ಇನ್ನೊಂದು ವಿರೋಧದ್ದು ಈಗ ಸಭೆಯನ್ನು ವಡೆಯಲು ಕೆಲವು ಮಂದಿ ಸರ್ಕಾರಿ ಅಧಿಕಾರಿಗಳೇ ಗೂಢ ಪ್ರೇರಕರಾಗಿ ಒಳಸಂಚು ಮಾಡಿದರು ಸರಕಾರದ ಪಕ್ಷದವರು ಕೊಟ್ಟ ಜವಾಬು ಹೀಗೆ ಪ್ರಜಾಪ್ರತಿನಿಧಿ ಸಭೆಯ ಅಧಿಕಾರವು ಚುನಾಯಿಸುವುದಷ್ಟೋ ಅಷ್ಟೇ ಆ ಚುನಾವಣೆಯನ್ನು ಸರಕಾರ ಅಂಗೀಕರಿಸಲೇಬೇಕೆಂಬ ನಿರ್ಬಂಧ ಸರಕಾರದ ಹುಕುಂನಾಮೆಯಲ್ಲಿಲ್ಲ ಕೆಲವು ಕಾರಣಗಳಿಂದ ಈಗ ನಡೆದ ಚುನಾವಣೆಯಲ್ಲಿ ಕ್ರಮ ತಪ್ಪಿದೆ ಎಂದು ಸರ್ಕಾರದ ತಿಳಿವಳಿಕೆ ಆದ್ದರಿಂದ ಈ ಚುನಾವಣೆಯನ್ನು ನಿರಾಕರಿಸಬೇಕಾಯಿತು ಆದರೆ ಅದರಿಂದ ಸಭೆಗೆ ಕೊಟ್ಟ ಅಧಿಕಾರವನ್ನೇ ಕಿತ್ತುಕೊಂಡಂತಾಯಿತೆಂದು ಭಾವಿಸತಕ್ಕದ್ದಲ್ಲ ಸಭೆ ಮತ್ತೊಂದು ಸಲ ಚುನಾವಣೆ ನಡೆಸಲಿ ಮೊದಲ ಸಾರಿಯ ಚುನಾವಣೆಯಲ್ಲಿ ಯಾರು ಪ್ರತಿಸ್ಪರ್ಧಿಗಳಾಗಿ ಮುಂದೆ ಬಾರದಿದ್ದದ್ದೆ ಒಂದು ಲೋಪವೆಂದು ಸರ್ಕಾರದ ಪಕ್ಷದವರು ಆಡಿಕೊಳ್ಳುತ್ತಿದ್ದರು ಸಾವಿರದ ಒಂಬೈನೂರ ಒಂಬತ್ತರ ದಸರಾ ಅಧಿವೇಶನದಲ್ಲಿ ಎರಡನೆಯ ಸಲದ ಚುನಾವಣೆ ನಡೆಯಿತು ಮೂವತ್ತು ಹತ್ತು ಸಾವಿರದ ಅದರಲ್ಲಿ ಸಂಸ್ಥಾನದ ಪೂರ್ವ ವಿಭಾವ ವಿಭಾಗಕ್ಕೊಬ್ಬರು ಪಶ್ಚಿಮ ವಿಭಾಗಕ್ಕೊಬ್ಬರು ಪ್ರವೃತ್ತರಾಗತಕ್ಕದ್ದೆಂದು ಸರಕಾರದಿಂದ ವಿದಾಯಕವಾಗಿತ್ತು ಅದರಂತೆ ಪೂರ್ವ ಭಾಗಕ್ಕಾಗಿ ನಾಲ್ಕು ಮಂದಿಯು ಪಶ್ಚಿಮ ಭಾಗಕ್ಕಾಗಿ ಐದು ಮಂದಿಯೂ ಅಭ್ಯರ್ಥಿಗಳಾಗಿ ನಿಂತರು ಈ ಸಾರಿ ಎಂ ವೆಂಕಟಕೃಷ್ಣಯ್ಯನವರು ಕೆಲವು ವೈಯಕ್ತಿಕ ದಾಕ್ಷಿಣ್ಯಗಳಿಗಾಗಿ ಅಭ್ಯರ್ಥಿಯಾಗಲಿಲ್ಲ ಅಭ್ಯರ್ಥಿಗಳಾದವರಲ್ಲಿ ಕೆಲವರು ಸರಕಾರದ ಕಡೆಯಿಂದ ಪ್ರೋತ್ಸಾಹ ಪಡೆದಿದ್ದವರು ಪೂರ್ವ ಭಾಗಕ್ಕಾಗಿ ಸ್ಥಾನಾರ್ಥಿಗಳಾಗಿದ್ದ ನಾಲ್ವರಲ್ಲಿ ಡಿ ವೆಂಕಟರಾಮಯ್ಯನವರೇ ಗೆದ್ದು ಬಂದರು ಪಶ್ಚಿಮ ಭಾಗದವರಲ್ಲಿ ಮೈಸೂರಿನ ಅಡ್ವೊಕೇಟ್ ಎ ರಾಮಣ್ಣನವರು ಜಯ ಪಡೆದರು ಹೀಗೆ ಎರಡು ಕಡೆಯೂ ಸರಕಾರದ ಮಿತ್ರರಿಗೆ ಪರಾಭವಾಯಿತು ಪ್ರಜಾಪಕ್ಷಕ್ಕೆ ಸಂತೋಷವಾಯಿತು ದೇಶ ವಾದ್ಯಂತವು ಪ್ರತಿನಿಧಿ ಸಭೆಯನ್ನು ಅಭಿನಂದಿಸಿತು ಸಾವಿರದ ಒಂಬೈನೂರ ಹತ್ತರಲ್ಲಿ ಮತಜಾತಿಗಳ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 ಅವರಿಗೆ ಬ್ರಿಟಿಷ್ ಅಧಿಕಾರಿಗಳ ಬೆಂಬಲವಿದ್ದದ್ದು ಸಹಜವೇ ತಾನೆ ಮಿಷನರಿಗಳು ಈ ಸಲಹೆಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ಮೈಸೂರು ಸರ್ಕಾರದ ಮುಂದೆ ತಂದಿದ್ದರು ಸರಕಾರದವರು ಅದಕ್ಕಾಗಿ ಒಂದು ಕರಡು ಲೇಖವನ್ನು ತಯಾರು ಮಾಡಿ ಮಹಾರ ಅಭಿಪ್ರಾಯಕ್ಕಾಗಿ ಪ್ರಕಟಪಡಿಸೂ ಇದ್ದರು ಅದಕ್ಕೂ ಬಂದ ಅಭಿಪ್ರಾಯಗಳಲ್ಲಿ ಅಧಿಕ ಭಾಗ ವಿರೋಧವಾಗಿತ್ತು ಈ ಕಾರಣದಿಂದ ಸರಕಾರವು ಆ ಯೋಚನೆಯನ್ನು ಅಮಾನತ್ತಿನಲ್ಲಿಟ್ಟಿತು ಹಾಗೆಯೇ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಂಸ್ಥೆಯೂ ಹುಟ್ಟಿರಲಿಲ್ಲ ಅಂತ ಪ್ರತಿನಿಧಿ ಸಂಸ್ಥೆಯೊಂದರ ಒಪ್ಪಿತವಿಲ್ಲದೆ ಪ್ರಜಾಭಿಪ್ರಾಯಕ್ಕೆ ವಿರೋಧವಾಗಿ ಶಾಸನ ಮಾಡುವುದು ಅಯುಕ್ತವೆಂದು ಸರ್ಕಾರದವರು ಮಿಷನರಿಗಳಿಗೆ ವಿವರಣೆ ಕೊಡುತ್ತಿದ್ದರು ಸಾವಿರದ ಒಂಬೈನೂರ ಲೆಜಿಸ್ಲೇಟಿವ್ ಸಂಸ್ಥೆ ಸ್ಥಾಪಿತವಾಯಿತು ಆಮೇಲೆ ಕ್ರಿಸ್ತ ಒತ್ತಾಯ ಮರಳಿ ಬಲವಾಯಿತು ಅದರ ಫಲಿತಾಂಶವಾಗಿ ಸಾವಿರದ ಒಂಬೈನೂರ ಹತ್ತರ ಸುಮಾರಿನಲ್ಲಿ ಮತ್ತೊಂದು ಕರಡ ಲೇಖನವು ಲೇಖವು ಲೆಜಿಸ್ಲೇಟಿವ್ ಸಭೆಯ ಮುಂದೆ ಬಂತು ಆಗ ದಿವಾನರು ಟಿ ಆನಂದರಾಯರವರು ಆ ಶಾಸನಕ್ಕೆ ಮಹಾಜನದ ವಿರೋಧವನ್ನು ಪ್ರದರ್ಶನ ಮಾಡಲು ಒಂದು ಬಹಿರಂಗ ಸಭೆಯನ್ನು ಸೇರಿಸತಕ್ಕದ್ದೆಂದು ನಾವು ಕೆಲವರು ಆಲೋಚಿಸಿದೆವು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 ಕೆಪಿ ಶೆಟ್ಟರವರ ಪಾಲಿಗೆ ಬಂತು ಆಗಿನ ವಿರೋಧ ಭಾಷಣಗಳಲ್ಲಿ ಪರಿಣಾಮಕಾರಿಯಾದವು ಬೆಂಗಳೂರಿನ ಅಡ್ವೊಕೇಟ್ ವೆಂಕಟರಾಮಯ್ಯನವರದು ಮತ್ತು ಮೈಸೂರಿನ ಅಡ್ವೊಕೇಟ್ ರಾಮಣ್ಣನವರದು ಅಧಿಕ ಪಕ್ಷದ ಅಸಮ್ಮತಿಯ ಕಾರಣದಿಂದ ಆ ಮಸೂದೆ ಬಿದ್ದು ವೆಂಕಟರಾಮಯ್ಯನವರು ಎ ರಾಮಣ್ಣನವರು ಕೆಲವು ಉತ್ತರ ದಕ್ಷಿಣಗಳಂತೆ ವೆಂಕಟರಾಮಯ್ಯನವರದು ಗಾಂಭೀರ್ಯ ರಾಮಣ್ಣನವರದು ರಭಸ ವೆಂಕಟರಾಮಯ್ಯನವರು ಸಾವಕಾಶವಾಗಿ ಒಂದೊಂದು ಮಾತನ್ನು ಆರಿಸಿ ಆಡುವರು ರಾಮಣ್ಣನವರಿಗಿದ್ದ ಬಾಯಿ ಅವರ ಮಾತಿನ ಪ್ರವಾಹಕ್ಕೆ ಸಾಲದು ಕೋಟಿನಲ್ಲಿ ಅವರಿಬ್ಬರೂ ವಾದಿಸುತ್ತಿದ್ದ ರೀತಿಯೂ ಹಾಗೆಯೇ ಎಂದು ಕೇಳಿದ್ದೇನೆ ವೆಂಕಟರಾಮಯ್ಯನವರು ಸೌಮ್ಯವಾಗಿ ಪ್ರಸ್ತುತ ವಿಷಯವೆಷ್ಟೋ ಅಷ್ಟನ್ನೇ ಹಿಡಿದು ವಾತ ಮಾಡುತ್ತಿದ್ದರು ರಾಮಣ್ಣನವರವಾದ ಸುಂಟರ ಗಾಳಿ ಕೋರ್ಟನ್ನೇ ಆರಿಸಿಕೊಂಡು ಹೋಗಬಹುದಾದದ್ದು ಧರ್ಮಶ್ರದ್ಧೆಯ ವಿಷಯದಲ್ಲಿಯೂ ಹಾಗೆಯೇ ವೆಂಕಟರಾಮಯ್ಯನವರು ಆಚಾರದ ಬಹಿರ್ಲಾಂಛನಗಳನ್ನು ಬೆಳೆಸಿಕೊಂಡಿರಲಿಲ್ಲ ರಾಮಣ್ಣನವರದಾದರೂ ಅವರ ಮುಖವನ್ನು ನೋಡಿದ ಕೂಡಲೇ ಅವರ ಪೂರ್ವಾಚಾರ ನಿಷ್ಠೆ ದೊಡ್ಡದೆಂಬುದು ಸ್ಪಷ್ಟಪಡುವಂತಿತ್ತು ದಿ ವೆಂಕಟರಾಮಯ್ಯನವರು ತುಂಬಾ ಸರಳರು ಹಸು ಮಗುವಿನಂತರವರೇಂದೇ ಹೇಳಬಹುದು ಅವರ ಮನೆ ಒಂದು ಸತ್ರ ಅವರ ತಮ್ಮಂದಿರು ಮಕ್ಕಳು ಅಲ್ಲದೆ ಇತರ ಸಂಬಂಧಿಗಳು ಆಶ್ರಿತರು ಬಹುಮಂದಿ ಹಕ್ಕು ಕುಟುಂಬದಲ್ಲಿದ್ದರು ಅವರ ವಿಸ್ತಾರವಾದ ಮಿತ್ರಮಂಡಲಿಯನ್ನು ಬೆಳೆಸಿಕೊಂಡಿದ್ದರು ಸರ್ ಕೆ ಶೇಷಾದ್ರಿ ಅಯ್ಯರ್ ಸ್ಮಾರಕ ಭವನದಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಎಂಬ ಮಿತ್ರ ಗೋಷ್ಠಿಗೆ ಸಾಮಾನ್ಯವಾಗಿ ಪ್ರತಿಸಂಜೆಯೂ ಬರುತ್ತಿದ್ದರು ಅರ್ಜುನನಿಗೆ ಪೂರ್ವದಲ್ಲಿಯೂ ಶೂರರಿದ್ದರಲ್ಲವೇ ಕಾಂಗ್ರೆಸ್ ಬರುವುದಕ್ಕೆ ಮೈಸೂರಿನಲಿ ಮೈಸೂರಿನಲ್ಲಿ ಪ್ರಜಾಧಿಕಾರಕ್ಕಾಗಿ ದುಡಿದವರು ಇದ್ದರು ಅವರಲ್ಲಿ ಮುಖ್ಯರು ಬೆಂಗಳೂರಿನ ಡಿ ವೆಂಕಟರಾಮಯ್ಯನವರು ಮೈಸೂರಿನ ವೆಂಕಟ ಕೃಷ್ಣಯ್ಯನವರು ದಾವಣಗೆರೆಯ ಎಚ್ ನಂಜುಂಡಯ್ಯನವರು ಚಿಕ್ಕಮಗಳೂರಿನ ಕಾಫಿ ಶ್ರೀನಿವಾಸರಾಯರು ಮತ್ತು ಅವರ ತಮ್ಮ ವಾಸುದೇವರಾಯರು ಇವರು ಮೊದಮೊದಲಿಗರು ಸರ್ಕೆ ಶೇಷಾದ್ರಿ ಅಯ್ಯರವರ ಕಾಲದಿಂದ ಆನಂದರಾಯರವರ ಕಾಲದವರೆ ವರೆಗೆ ಪ್ರಜಾಪ್ರತಿನಿಧಿ ಸಭೆಯ ವರದಿಗಳಲ್ಲಿರುವ ಚರ್ಚೆ ಸೂಚನೆಗಳನ್ನು ನೋಡಿದವರಿಗೆ ಅವರ ಆಲೋಚನೆ ಎಂತಹದ್ದು ಅವರ ವ್ಯಾಸಂಗ ಎಂತಾದ್ದು ಎಂಬುದು ಸ್ಪಷ್ಟವಾಗಿ ಗೊತ್ತಾದೀತು ಅಂದಿನ ಸರಕಾರದ ಅಧಿಕಾರಿಗಳ ಪಾಲಿಗೆ ಅವರು ಹುಲಿಗಳಾಗಿದ್ದರು ಅವರ ಹೋರಾಟ ಬರೀ ಕೂಗಾಟವಾಗಿರಲಿಲ್ಲ ಅದು ವಾಸ್ತವ ಸಂಗತಿಗಳನ್ನು ಅವಲಂಬಿಸಿದ ಯುಕ್ತಿಯುಕ್ತವಾದ ಪ್ರಜಾಪಕ್ಷದ ಪ್ರತಿಪಾದನೆ ಅವರೆಲ್ಲ ಘನತೆ ಗಂಭೀರತೆಗಳೆಂಬುದನ್ನು ಪ್ರತಾಚರಣೆ ಮಾಡಿಕೊಂಡಿದ್ದರು ಅಂದಿನ ಸಾರ್ವಜನಿಕರಲ್ಲಿ ನಯವಿವೇಕವಿತ್ತು ಲಪಟಾಯಿಸುವುದರಿಸುವುದಿರಲಿಲ್ಲ ಲೋಕಾಪವಾದ ಭಯವಿತ್ತು ಆದದ್ದರಿಂದ ದರ್ಪವಂತರಾದ ಅಧಿಕಾರಿಗಳಿಗೂ ಅವರ ವಿಷಯದಲ್ಲಿ ಭಯ ಗೌರವಗಳಿದ್ದವು ಒಟ್ಟಿನಲ್ಲಿ ಅದು ಮರ್ಯಾದೆಯ ಕಾಲ ಆ ದೊಡ್ಡ ಸಂಪ್ರದಾಯಕ್ಕೆ ಆದರ್ಶವಾಗಿದ್ದವರು ಡಿ ವೆಂಕಟರಾಮಯ್ಯನವರು